ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪೇಳುವೆ ಪರಮ ಭಗವದ್ ಭಕ್ತರಿದನಾದರದೆ ಕೇಳುವುದು ಆದರದಿ ಕೇಳುವುದು ಪರಮಾತ್ಮ ಎಪ್ಪತ್ತೆರಡು ನಾಡಿಗಳಲ್ಲಿ ಎಪ್ಪತ್ತೆರಡು ಸಾವಿರ ರೂಪದಿಂದ ಇದ್ದು ಆ ಪದಾರ್ಥಗಳಲ್ಲೂ ಎಪ್ಪತ್ತೆರಡು ರೂಪಗಳಿಂದ ಇದ್ದು ಈ ರೀತಿಯಾಗಿ ಭೋಜಸ್ಸು ಭಗವಂತ ಈ ರೀತಿಯಾಗಿ ಇರ್ತಾನೆ ಅಂತ ಯಾರು ಚಿಂತನೆಯನ್ನು ಮಾಡ್ತಾರೋ ಅವರ ಶರೀರಕ್ಕೆ ಬಲ ಜ್ಞಾನ ಆನಂದ ಎಲ್ಲವನ್ನು ಕೂಡ ಉಂಟು ಮಾಡ್ತಾನೆ ಭಗವಂತ ಜಡಭೂತ ರಸವಾಗಿರ್ತಕ್ಕಂಥ ರಸಗಳಲ್ಲಿದ್ದರೂ ಕೂಡ ಚಿನ್ಮಯ ರೂಪನೇ ಆಗಿರ್ತಾನೆ ಭಗವಂತ ಅಂತ ಅಲ್ಲಿ ತಿಳಿಸಿದ್ರು ದೇಹದಲ್ಲಿ ರಸವಿಭಾಗ ಕ್ರಮವೂ ಕೂಡ ಇದೇ ರೀತಿಯಾಗಿ ಇರ್ತಕ್ಕಂಥದ್ದು ಸೂತ್ರಭಾಷೆಯಲ್ಲಿ ಆಚಾರ್ಯ ತಿಳಿಸ್ತಾರೆ ರಸಶಬ್ದನ ವಿಶೇಷೇಣ ತತ್ತತ್ ಸಾರಭೂತೋ ಚಿನ್ ಮಾತ್ರ ಮೇವೋ ಉಚ್ಯತೆ ಅಂತ ಪರಮಾತ್ಮ ಎಪ್ಪತ್ತೆರಡು ಸಾವಿರ ರೂಪಗಳಿಂದ ರಸಾಂತರ್ಗತನಾಗಿ ಸ್ಥೂಲ ಶರೀರದಲ್ಲಿರ್ತಕ್ಕಂಥ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಒಂದೊಂದು ರೂಪದಂತೆ ಅನಿಷಿದ್ಧವಾಗಿರ್ತಕ್ಕಂಥ ವಿಹಿತವಾಗಿರ್ತಕ್ಕಂಥ ಭೋಜನಕ್ಕೆ ಯೋಗ್ಯವಾಗಿರ್ತಕ್ಕಂಥ ಪ್ರತಿ ಪದಾರ್ಥದಲ್ಲೂ ಇರ್ತಾನೆ ಈ ರೀತಿಯಾಗಿ ಯಾರು ಅನುಸಂಧಾನಪೂರ್ವಕವಾಗಿ ಕೊಡುತ್ತಾ ಉಣತಾ ತಾನು ಭೋಜನ ಮಾಡುವಾಗ ಅನ್ನದಾನಾದಿಗಳನ್ನು ಮಾಡುವಾಗ ಈ ರೀತಿಯಾಗಿ ಯಾರು ಚಿಂತನೆಯನ್ನು ಮಾಡ್ತಾರೋ ಅವರಿಗೆ ಶಾರೀರಿಕ ಮಾನಸಿಕ ಪುಷ್ಟಿ ತುಷ್ಟಿ ಎಲ್ಲವನ್ನು ಕೊಡ್ತಾನೆ ಸತ್ಕರ್ಮಗಳಲ್ಲಿ ಪ್ರವೃತ್ತಿಗೆ ಬೇಕಾಗಿರ್ತಕ್ಕಂಥ ಚೈತನ್ಯವನ್ನು ಕೊಟ್ಟು ಅನುಗ್ರಹ ಮಾಡ್ತಾನೆ ಭಗವಂತ ದೇಹದಲ್ಲಿ ರಸವಿಭಾಗ ಕ್ರಮನೂ ಇದೇ ರೀತಿಯಾಗಿ ಇರ್ತಕ್ಕಂಥದ್ದು ದೇಹದಲ್ಲಿ ಸತ್ವಗುಣವನ್ನು ಆಶ್ರಯ ಮಾಡಿರ್ತಕ್ಕಂಥವ್ರು ದೇವತೆಗಳು ಅವರಿಗೆ ಸತ್ವರಸವನ್ನು ಉಣಿಸ್ತಾನೆ ಭಗವಂತ ಇನ್ನು ನಿತ್ಯ ಸಂಸಾರಿಗಳಾಗಿರ್ತಕ್ಕಂಥ ರಾಜಸರಿರ್ತಾರೆ ಅವರಿಗೆ ರಜೋರಸವನ್ನೇ ಉಣಿಸ್ತಾನೆ ಅವರು ರಜೋಗುಣದಿಂದ ಆಶ್ರಿತರಾಗಿರ್ತಕ್ಕಂಥವ್ರು ಅವರಿಗೆ ರಾಜಸ ರಸವನ್ನು ತಮೋಗುಣ ಆಶ್ರಿತರಾಗಿರ್ತಕ್ಕಂಥ ದೈತ್ಯರಿಗೆ ತಾಮಸ ರಸವನ್ನು ಉಣಿಸ್ತಾನೆ ಹೀಗೆ ಭಗವಂತ ರಸ ರಸಾಭಿಮಾನಿ ದೇವತೆಗಳ ಅಂತರ್ಯಾಮಿಯಾಗಿ ತಾನಿದ್ದು ಅವರವರಿಗೆ ಅವರವರ ಯೋಗ್ಯವಾಗಿರ್ತಕ್ಕಂಥ ರಸ ಸೇರುವಂತೆ ಸುವ್ಯವಸ್ಥೆಯನ್ನು ಮಾಡ್ತಾನೆ ಭಗವಂತ ಉಪಾಸನೆ ಮಾಡಿ ಚಿಂತನೆ ಮಾಡಿ ಭೋಜನ ಪ್ರಕ್ರಿಯೆಯನ್ನು ಮಾಡಿದ್ವಿ ಅಂತಾದರೆ ಪಾಪ ಕಳೆದು ಆರೋಗ್ಯವನ್ನು ಕೊಟ್ಟು ಸತ್ಕರ್ಮಗಳನ್ನು ಮಾಡಿಸಿ ಪರಂಪರೆಯಲ್ಲೇ ಮೋಕ್ಷವನ್ನ ಕೊಡ್ತಾನೆ ಜನನ ಮರಣರೂಪವಾದ ಸಂಸಾರದಿಂದ ಬಿಡುಗಡೆ ಮಾಡಿಸ್ತಾನೆ ವಿಜಯದಾಸ ಸುಳಾದಿಯಲ್ಲಿ ವಾರಿಲಿ ಮಧುರವೇ ಪ್ರಾಮುಖ್ಯವೆನಪದು ಅಂತ ಅಲ್ಲಿ ತಿಳಿಸ್ತಾರೆ ಈ ಸಾರರಸದಲ್ಲಿ ಶುಭ ಅಶುಭ ಅಂತ ಮತ್ತೆರಡು ವಿಭಾಗ ಶುಭದಲ್ಲಿ ಮತ್ತೆ ಎರಡು ವಿಭಾಗ ಪ್ರಾಕೃತ ಮತ್ತು ಅಪ್ರಾಕೃತ ಅಂತ ಅಪ್ರಕೃತ ರಸದಲ್ಲಿ ಖಂಡ ಖಂಡ ಅಂಥೇಳಿ ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ವಿಭಾಗಗಳಿದೆ ಅಂತ ತಿಳಿಸ್ತಾರೆ ಸಾರ ಅನುರಸದಲ್ಲಿ ಶುಭಾಶುಭಗಳಲ್ಲದೆ ಪರಮಾತ್ಮನಿಗೆ ಭೋಗಕ್ಕೆ ಅರ್ಹವಾಗಿರ್ತಕ್ಕಂಥ ಅನಂತ ಕೂಡ ಇದೆ ಅಂತ ಟೀಕಾಕೃತ್ಪಾದರು ಪ್ರಮೇಯ ದೀಪಿಕಾ ಗ್ರಂಥದಲ್ಲಿ ತಿಳಿಸ್ತಾರೆ ಈ ಅನಂತ ರಸಗಳ ಸ್ವೀಕಾರ ಭಗವಂತನಿಂದ ಮಾತ್ರ ಸಾಧ್ಯ ರಮಾ ಬ್ರಹ್ಮಾದಿ ದೇವತೆಗಳು ಕೂಡ ಸಾಧ್ಯ ಇಲ್ಲ ಸ್ವಯಮೇವ ಹರಿರ್ಭುಂಕ್ತೆ ಸರ್ವಾನ್ ಸರ್ವ ವಿಲಕ್ಷಣಾನ್ ಅಂತ ತ್ರಿವಿಧ ಜೀವರಿಗೂ ಕೂಡ ತ್ರಿವಿಧ ಆಹಾರದ ಭೋಗ ಅನ್ನೋದಿದೆ ಸಾರ ಅಂತ ಹೇಳಿದರೆ ಸತ್ವಗುಣದ ಭೋಗ ಅದು ಯೋಗ್ಯರಿಗೆ ಸುಖಕರವಾಗಿರ್ತಕ್ಕಂಥದ್ದು ಈ ಸಾರ ಅನ್ನೋದರಲ್ಲಿ ಸಾತ್ವಿಕ ಅರ್ಧ ಭಾಗ ರಾಜಸ ಸೇರಿ ಆಗಿರ್ತಕ್ಕಂಥದ್ದು ಅಸಾರ ಅಂದರೆ ತಮೋಗುಣದ ಭಾಗ ಅದು ದೈತ್ಯರಿಗೆ ಯೋಗ್ಯವಾಗಿರ್ತಕ್ಕಂಥದ್ದು ದುಃಖ ಅದರಲ್ಲಿ ತಾಮಸ ಮತ್ತು ಅರ್ಧ ಭಾಗ ರಾಜಸ ಸೇರಿರ್ತಕ್ಕಂಥದ್ದು ಅದಕ್ಕೆ ಮಿಶ್ರ ತಾಮಸ ಅಂತಲೂ ಈ ರೀತಿಯಾಗಿ ಕರೀತಾರೆ ನೀತ ಅದರಲ್ಲಿ ರಜೋಗುಣ ಭೋಗ ಇರ್ತಕ್ಕಂಥದ್ದು ನಿತ್ಯ ಸಂಸಾರಿಗಳಿಗೆ ಸುಖ ದುಃಖ ಮಿಶ್ರಣವಾಗಿರ್ತಕ್ಕಂಥ ಭೋಗವನ್ನು ಭಗವಂತ ಪ್ರಚುರ ಅಂದರೆ ಒಂದು ಗುಣದಲ್ಲಿ ಒಂದು ಗುಣ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ಉದಾಹರಣೆಗೆ ಕಹಿ ಆ ಕಹಿಯ ಜೊತೆಗೆ ಯಾವುದೋ ಒಂದು ಹಾಗ್ಲಕಾಯಿ ಗೊಜ್ಜ ಏನೋ ಅದ್ರ ಜೊತೆಗೆ ಬೇರೆ ಬೇರೆ ಎಲ್ಲ ರಸಗಳು ಇದ್ದರೂ ಕೂಡ ಕಹಿಯೇ ಹೆಚ್ಚಾಗಿ ಪ್ರಧಾನವಾಗಿ ಕಾಣ್ತಕ್ಕಂಥದ್ದು ಅದೇ ರೀತಿಯಾಗಿ ಖಂಡ ಅಖಂಡ ಅಂತೆಲ್ಲ ಅಲ್ಲಿ ತಿಳಿಸಿದರು ಪ್ರತಿ ರಸ ರೂಪ ರಸದಲ್ಲೂ ಕೂಡ ಭಗವದ್ ರೂಪ ವ್ಯಾಪ್ತವಾಗಿ ಆಯಾ ರಸವನ್ನು ಅಭಿವ್ಯಕ್ತಿಗೊಳಿಸ್ತಾನೆ ಭಗವಂತ ಚಿತ್ ಪ್ರಚುರ ಚಿನ್ಮಯನು ತಾನಾಗಿದ್ದು ಹೀಗೆ ಭೋಜನ ಕಾಲದಲ್ಲಿ ಉಪಾಸನೆ ಮಾಡಬೇಕು ಅಂತ ತಿಳಿಸ್ಕೊಟ್ರು ಪ್ರತಿಯೊಂದು ಭೋಜನ ಪದಾರ್ಥದಲ್ಲೂ ಹದಿನಾರು ಕೊಳೆಗಳು ಉಪಚಯ ಆಗ್ತಕ್ಕಂಥ ರಸಭೇದಗಳು ಕೂಡ ಇರತಕ್ಕಂಥದ್ದು ಇದು ದೇಹದ ಎಪ್ಪತ್ತೆರಡು ಸಾವಿರ ನಾಡಿಗಳಿಗೆ ಉಪಚಯವನ್ನು ಉಂಟು ಮಾಡುತ್ತೆ ಅದರದ್ದು ಅದಕ್ಕೆ ಹೋಗಿ ಸೇರಿಕೊಡತ್ತೆ ದೇಹಸ್ಥ ದೇವತೆಗಳಿಗೆ ದೈತ್ಯರಿಗೆ ನಿತ್ಯ ಸಂಸಾರಿಗಳಿಗೆ ಜೀವರಿಗೆ ರಸ ಸೇರುವ ಕ್ರಮವನ್ನು ಅನುಸಂಧಾನ ಮಾಡಿ ಭೋಜನ ಮಾಡಬೇಕು ಅಂತ ತಿಳಿಸ್ತಾರೆ ಈಗ ಯಾವ್ಯಾವ ಪದಾರ್ಥಗಳಲ್ಲಿ ಎಷ್ಟೆಷ್ಟು ಭಗವದ್ ಅಂತ ಈಗ ಮುಂದಿನ ಪದ್ಯದಲ್ಲಿ ತಿಳಿಸ್ತಾರೆ ಕ್ಷೀರಗತ ರಸ ರೂಪಗಳು ಮುನ್ನೂರು ಮೇಲೆ ಐವತ್ತು ನಾಲ್ಕು ಚಾರುಕೃತಗತ ರೂಪಗಳು ಇಪ್ಪತ್ತರ ಒಂಬತ್ತು ಸಾರ ಕೊಡದೊಳಗೆ ಐದು ಸಾವಿರ ನೂರ ಒಂದು ಸ್ವರೂಪ ದ್ವಿ ಸಹಸ್ರಾರ ಎರಡು ರೂಪ ಫಲಗಳಲ್ಲಿ ಕ್ಷೀರಗತ ರ ಸ್ವರೂಪಗಳು ಕ್ಷೀರ ಅಂತ ಹೇಳಿದರೆ ಹಾಲು ಅಥವಾ ಪದಾರ್ಥಗಳಲ್ಲಿರ್ತಕ್ಕಂಥ ಒಂದು ಮಧುರವಾಗಿರ್ತಕ್ಕಂಥ ರಸ ಅಲ್ಲಿ ಮುನ್ನೂರ ಐವತ್ನಾಲ್ಕು ರೂಪದಿಂದ ಭಗವಂತ ಇರ್ತಾನೆ ಅಂತ ಹೇಗೆ ಈ ರೀತಿಯಾಗಿ ಲೆಕ್ಕಾಚಾರ ಮಾಡಿ ಇಂತಿಂಥ ಪದಾರ್ಥದಲ್ಲಿ ಇಷ್ಟೇ ಭಗವಂತನ ರೂಪ ಇದೆ ಅಂತ ಹೇಗೆ ತಿಳಿಸ್ತಾರೆ ಅದಕ್ಕೆ ಪ್ರಮಾಣ ಏನು ಆಧಾರ ಏನು ಅಂತ ಪ್ರಶ್ನೆ ಮಾಡಿದ್ರೆ ಕ್ಷೀರ ವಿಷಾದ ಅಂತ ಕ್ಷೀರದಲ್ಲಿರ್ತಕ್ಕಂಥ ಏನು ಮಾಧುರ್ಯವಾಗಿರ್ತಕ್ಕಂಥ ಒಂದು ರಸ ಇದೆಯಲ್ಲ ಅದಕ್ಕೆ ವಿಷಾದ ಅಂತ ಪಾಕಶಾಸ್ತ್ರ ಹೇಳ್ತಾ ವಿಷದಂ ಕ್ಷೀರ ಅಂತ ಹೇಳಿ ಕ್ಷೀರ ಆ ರಸನಾಮ ವಿಷ ಧ ಅಂಥೇಳಿ ವಿ ಷ ಅಂತ ಮೂರು ಅಕ್ಷರಗಳಿಂದ ಇರ್ತಕ್ಕಂಥದ್ದು ವಿ ಅಂದರೆ ಯಾರ ಲಾಭ ನಾಲ್ಕನೇ ಅಕ್ಷರ ಶ ಐದನೇ ಅಕ್ಷರ ಥಥ ದ ಮೂರನೇ ಅಕ್ಷರ ಮೂರನ್ನು ಒಟ್ಟಿಗೆ ಸೇರಿಸಿದಾಗ ನಾನ್ನೂರ ಐವತ್ತ್ಮೂರಾಯಿತು ಅಂಕಾನಮ್ ವಾಮತೋಗತಿ ಅಂಥೇಳಿ ಬಲದಿಂದ ಎಡಕ್ಕೆ ಅದನ್ನು ಓದಿದ್ರೆ ಮುನ್ನೂರ ಐವತ್ನಾಲ್ಕು ರೂಪ ಹೀಗೆ ವಿಷದ ಅನ್ನೋ ಹೆಸರಿನಿಂದ ಭಗವಂತ ಕ್ಷೀರದಲ್ಲಿ ಮಾಧುರ್ಯವನ್ನು ಉಂಟು ಮಾಡಲಿಕ್ಕೆ ಮುನ್ನೂರ ರೂಪಗಳಿಂದ ಇರ್ತಾನೆ ಚಾರು ಘೃತಗತ ರೂಪಗಳು ಇಪ್ಪತ್ತಾರ ಒಂಬತ್ತು ಅಂತ ಚಾರು ಅಂದರೆ ಇಲ್ಲಿ ಚಾರ್ ಅಂದರೆ ಹಿಂದಿಯ ಚಾರ್ ತೊಗೋಬಾರ್ದು ನಾಲ್ಕು ಅಂತ ತೊಗೋಬಾರ್ದು ಮನೋಹರವಾಗಿರ್ತಕ್ಕಂಥ ಘೃತಗತ ರೂಪಗಳು ಇಪ್ಪತ್ತೊಂಬತ್ತು ಅಂತ ಆ ರೂಪಕ್ಕೆ ಭಗವದ್ ರೂಪಕ್ಕೆ ತೀಕ್ಷ್ಣ ಅಲ್ಲ ಸ್ಥಿರ ಅಂತ ಈ ರೀತಿಯಾಗಿ ಗುರುತದಲ್ಲಿರ್ತಕ್ಕಂಥ ಮಾಧುರ್ಯಕ್ಕೆ ಸ್ಥಿರ ಅಂಥೇಳಿ ಆ ಸ್ಥಿರ ಅನ್ನೋ ಶಬ್ದ ಉತ್ಪತ್ತಿ ಆಗಬೇಕು ಅಂತಾದರೆ ಸಕಾರ ಥಕಾರ ಸಕಾರ ಏಳನೇ ಅಕ್ಷರ ಥಕಾರ ಎರಡನೇ ಅಕ್ಷರ ಮತ್ತು ರ ಈ ಸಕಾರ ಥಕಾರ ಸೇರಿ ಸಂಯುಕ್ತ ಅರಕ್ಷರ ಆಗೋದರಿಂದ ಅದಕ್ಕೆ ಸ್ತೀ ಅಂತ ಬಂತು ಆ ಏಳು ಪ್ಲಸ್ ಎರಡು ಸೇರಿಸಿದರೆ ಅಂತ ರಕಾರ ಎರಡನೇದು ಸೊ ತೊಂಬತ್ತೆರಡು ಆಯಿತು ಅದನ್ನು ಎಡದಿಂದ ಬಲಕ್ಕೆ ಹೋದರೆ ಇಪ್ಪತ್ತೊಂಬತ್ತು ಅಂತ ಸ್ಥಿರ ಮಾಜಸ್ಯ ಸ್ಥಿ ಆಜ್ಯ ಅಂದರೆ ತುಪ್ಪ ಅಂಥೇಳಿ ಘೃತ ಅಂಥೇಳಿ ಅದರ ಭಗವದ್ ರೂಪಕ್ಕೆ ಸ್ಥಿರ ಅಂತ ಈ ಹೆಸರಿನಿಂದ ಕರೆಯೋದು ಸಾರಗುಡದೊಳಗೆ ಐದು ಸಾವಿರ ನೂರ ಒಂದು ಸೂರೂಪ ಅಂತ ಮಾಧುರ್ಯಕ್ಕೆ ತೀಕ್ಷ್ಣ ಅಂತ ಕರೆಯೋದು ಅಲ್ಲಿ ಭಗವದ್ ರೂಪಗಳ ಸಂಖ್ಯೆಗೆ ಅಂತ ಅದು ಹೇಗೆ ಬಂತು ಅಂದರೆ ತೀಕ್ಷ್ಣ ತೀ ಕ್ಷಣ ಅಂಥೇಳಿ ಮೂರು ಅಕ್ಷರಗಳಿಂದ ತಕಾರಕ್ಕೆ ಒಂದು ತಾತ ಹೇಳಬೇಕಾದ್ರೆ ತಕಾರ ಮೊದಲನೇದು ಅದಕ್ಕೆ ಒಂದು ಕ್ಷ ಕ ಮತ್ತು ಕ್ಷ ಸೇರಿ ಸಂಯುಕ್ತ ಅಕ್ಷರ ಆಗ್ತಕ್ಕಂಥದ್ದು ಅಲ್ಲಿ ಹತ್ತು ಕ ಒಂದು ಕ್ಷ ಒಂಬತ್ತು ಅದೆರಡು ಸೇರಿಸಿದಾಗ ಹತ್ತು ಣಕಾರ ಐದನೇದು ಟ ಡಾ ಡಣ ಅಂತ ಐದು ನೂರ ಒಂದು ಅಂಕಾನಮ ವಾಮತೋಗತಿ ಅಂಥೇಳಿ ಹೀಗೆ ಆ ಸಂಧ್ಯಾಕ್ಷರಗಳನ್ನು ಬಿಡಿಸ್ಕೊಂಡು ಅಲ್ಲಿರ್ತಕ್ಕಂಥ ಅಕ್ಷರಗಳ ಸ್ಥಾನಗಣನೆ ಮಾಡಿದ್ರೆ ಆ ರೂಪದಲ್ಲಿ ಭಗವಂತ ಎಷ್ಟು ರೂಪಗಳಿಂದ ಪದಾರ್ಥಗಳಲ್ಲಿ ಇರ್ತಾನೆ ದ್ವಿ ಐ ಬೆಲ್ಲದಲ್ಲಿ ತೀಕ್ಷ್ಣ ಹೆಸರಿನಿಂದ ಕರೆಸ್ಕೊಂಡು ಐದು ರೂಪಗಳಿಂದ ಇರ್ತಾನೆ ದ್ವಿ ಸಹಸ್ರ ಎರಡು ಶತ ಪಂಚವಿಂಶತಿ ರೂಪಕ್ಕೆ ನಿರಹರ ಅಂಥೇಳಿ ಅಲ್ಲಿ ಎರಡು ಸಾವಿರದ ಎಂಟುನೂರ ಇಪ್ಪತ್ತೈದು ರೂಪಾಯಿಗಳಿಂದ ಇರ್ತಾನೆ ಹಣ್ಣಿನಲ್ಲಿರ್ತಕ್ಕಂಥ ರಸ ಮಾಧುರ್ಯಕ್ಕೆ ನಿರಹಾರ ಅಥವಾ ನಿರ್ಹಾರಿ ಅಂತ ಕರೆಯೋದು ತೀಕ್ಷ್ಣ ಕಂ ಗುಡಸ್ಯ ಅನ್ನೋ ಪ್ರಕಾರ ಸೂದಶಾಸ್ತ್ರ ಅಥವಾ ವಚನದ ಪ್ರಕಾರ ಬೆಲ್ಲದಲ್ಲಿ ತೀಕ್ಷ್ಣ ಅಂತ ಕರೆಸ್ಕೊಂಡು ಐದು ಸಾವಿರದ ಇರ್ತಾನೆ ಪನಸಾಧೀನ ನಿರ್ಹಾರಿ ಇತ್ಯೀಯತೆ ಅಂತ ಪನಸ ಅಂದರೆ ಎಲ್ಲ ಫಲಗಳು ಆ ಹಣ್ಣಿನ ರಸದಲ್ಲಿರ್ತಕ್ಕಂಥ ಭಗವದ್ ರೂಪ ಸಂಖ್ಯೆ ಎಷ್ಟು ಅಂತಾದರೆ ಐದು ಸಾವಿರದ ಇನ್ನೂರ ಎಂಬತ್ತೆರಡು ಅದನ್ನು ಬಲದಿಂದ ಎಡಕ್ಕೆ ಓದಿದರೆ ಎರಡು ಸಾವಿರದ ಎಂಟುನೂರ ಇಪ್ಪತ್ತೈದು ಅಂತ ನಿರಾಹಾರ ತಾತದ ಅದನ್ನು ಐದನೇ ಅಕ್ಷರ ರಾ ಎರಡನೇ ಅಕ್ಷರ ಹಾ ಎಂಟನೇ ಅಕ್ಷರ ಮತ್ತು ರಾ ಎರಡನೇ ಅಕ್ಷರ ಐದು ಬರುತ್ತೆ ಅದನ್ನು ತಿರ್ಗಾ ಮುರುಗ ಅಂದರೆ ಬಲಕ್ಕೆ ಓದಿದರೆ ಎರಡು ಸಾವಿರದ ಭಗವಂತ ಇರ್ತಾನೆ ನಿರಾಹಾರ ಅಂತೇಳಿ ಅದರಿಂದ ವಿಷಾದ ತೀರ ಸ್ಥಿರ ತೀಕ್ಷ್ಣವೂ ನಿರಾಹಾರ ಲೋಕದಲ್ಲಿ ಹಾಲು ತುಪ್ಪ ಬೆಲ್ಲ ಹಣ್ಣಿನ ರಸ ಎಲ್ಲ ಸಿಹಿಯನ್ನು ನಾವು ಸಿಹಿ ಅಂತಾನೆ ಕರಿತೀವಿ ಉದಾಹರಣೆಗೆ ಖಾರ ಕರಿಬೇಕಾದ್ರೆ ಹಸಿಮೆಣಸಿನಕಾಯಿನೂ ಖಾರ ಅಂತೀವಿ ಒಣಮೆಣಸಿನಕಾಯಿ ಖಾರ ಅಂತೀವಿ ಕಾಳು ಮೆಣಸು ಅಂದ್ರೂ ಖಾರ ಹೇಗೆ ವ್ಯತ್ಯಾಸವನ್ನು ಗುರುತಿಸ್ತೀವೋ ಅದೇ ರೀತಿಯಾಗಿ ಎಲ್ಲವೂ ಸಿಹಿಯ ಪದಾರ್ಥಗಳಾಗಿದ್ರೂ ಕೂಡ ಸಿಹಿಯಲ್ಲಿ ವೈವಿಧ್ಯತೆ ಹೇಗೆ ಸಾಧ್ಯ ಅಂದರೆ ಭಗವಂತ ಇಷ್ಟಿಷ್ಟು ಭಗವದ್ ರೂಪಗಳಿಂದ ಇರ್ತಾನೆ ಎಲ್ಲದವೂ ಸಿಹಿಯಾದರೂ ಎಲ್ಲ ಕಡೆಗೂ ಒಂದೇ ರೀತಿಯಾಗಿರ್ತಕ್ಕಂಥ ಭಗವದ್ ರೂಪಗಳ ಸಂಖ್ಯೆ ಅಲ್ಲ ಅನ್ನೋದನ್ನು ಆ ವೈಶಿಷ್ಟ್ಯತೆಯನ್ನು ವ್ಯತ್ಯಾಸವನ್ನು ಇಲ್ಲಿ ತಿಳಿಸ್ಕೊಡ್ತಾರೆ ಸಿಹಿಯಲ್ಲಿ ವ್ಯತ್ಯಾಸ ಇದ್ದರೂ ಹೆಸರಿನಲ್ಲಿ ವ್ಯತ್ಯಾಸ ಮಾಡೋದಿಲ್ಲ ಸಿಹಿ ಅನ್ನೋ ಶಬ್ದದಿಂದನೇ ಪ್ರಯೋಗ ಹಾಗಂತೇಳಿ ವ್ಯತ್ಯಾಸ ಇಲ್ವಾ ಅಂತಾದರೆ ಅದರ ಮಾಧುರ್ಯನೇ ಬೇರೆ ಯಾವುದ್ರಕ್ಕೂ ಒಂದಕ್ಕೊಂದು ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದನ್ನ ಗುರುತಿಸಿ ಬೇರೆ ಬೇರೆ ಹೆಸರು ಕೂಡ ಇಡೋದಿಲ್ಲ ಆದರೆ ಶಾಸ್ತ್ರದಲ್ಲಿ ಬೇರೆ ಬೇರೆ ಹೆಸರು ಇರ್ತಕ್ಕಂಥದ್ದು ಬೇರೆ ಬೇರೆ ಸಿಹಿ ಪದಾರ್ಥಗಳಲ್ಲಿ ಬೇರೆ ಬೇರೆ ಸಂಖ್ಯೆಯಿಂದ ಭಗವದ್ ರೂಪಗಳು ಸನ್ನಿಹಿತವಾಗಿ ಇರ್ತಕ್ಕಂಥದ್ದು ಇದನ್ನು ಸೂಚಿಸೋದಕ್ಕೆ ಈ ರೀತಿಯಾಗಿ ಭಗವಂತ ವಿಷದ ಸ್ಥಿರ ತೀಕ್ಷ್ಣ ನಿರಾಹಾರ ಅಂತೇಳಿ ನಾಲ್ಕು ಪದಾರ್ಥಗಳ ಭಗವದ್ ರೂಪ ವಿಷದ ಮುನ್ನೂರ ಐವತ್ನಾಲ್ಕು ಸ್ಥಿರ ಇಪ್ಪತ್ತೊಂಬತ್ತು ತೀಕ್ಷ್ಣ ಐದು ಸಾವಿರದ ನೂರ ಒಂದು ಫಲ ಅಂದರೆ ಅಲ್ಲಿ ನಿರಹರ ಅಂತ ಕರೆಸ್ಕೊಂಡು ಎರಡು ಸಾವಿರದ ಎಂಟುನೂರ ಇಪ್ಪತ್ತೈದು ಒಟ್ಟು ಎಂಟು ಅಂತ ಮುಂದಿನ ಪದ್ಯದಲ್ಲಿ ಅದನ್ನು ಮುಂದುವರೆಸ್ತಾರೆ ದಾಸರು ವಿಷದ ಸ್ಥಿರ ತೀಕ್ಷ್ಣವು ನಿರಹರ ರಸಗೊಳ್ಳಲು ಮೂರೈದು ಸಾವಿರ ತ್ರಿಶತ ನವರೂಪಗಳ ಚಿಂತಿಸಿ ಮುಂಜಿಪುದು ಶ್ವಸನ ತತ್ವೇ ಸೊಳಗಿದೀಪೆಸರಿನಿಂದಲೇ ಕರೆಸುವನು ದೇನಿಸಿದ ರೀ ಪರಿ ಮನೆಗೆ ಭಲ್ಲ ಬಲ್ಲವಿಬುಧರಿಗೆ ಅಂತ ಪರಮಾತ್ಮ ಹೀಗೆ ವಿಷದ ತೀರ ಸ್ಥಿರ ತೀಕ್ಷ್ಣವು ನಿರಹರ ಹೀಗೆ ನಾಲ್ಕು ರೂಪಗಳಿಂದ ಆಯಾ ಮಾಧುರ್ಯ ವಿಶೇಷಗತ ಭಗವದ್ ರೂಪಗಳ ಸಂಖ್ಯೆ ಮೂರೈದು ಸಾವಿರ ಮೂರು ಪ್ಲಸ್ ಐದು ಅಂದರೆ ಎಂಟು ಸಾವಿರ ತ್ರಿಶತ ನವ ನವ ಅಂದರೆ ಒಂಬತ್ತು ಎಂಟು ಸಾವಿರದ ಮುನ್ನೂರ ಒಂಬತ್ತು ರೂಪಗಳಿಂದ ಭಗವಂತ ಇದ್ದಾನೆ ಅಂತ ಚಿಂತನೆಯನ್ನು ಮಾಡಿ ಬುಂಜೀಪನು ಈ ರೀತಿಯಾಗಿ ಪದಾರ್ಥಗಳ ಭೋಗವನ್ನು ಮಾಡಬೇಕು ವಿಷಯ ಶ್ವಾಸ ಶ್ವಾಸನ ತತ್ವೇಶ್ವರೊಳಗಿ ದೀಪೆಸರಿನೆಂದರೆ ಕರೆಸುವನು ದೇನಿಸಿದ ರೀಪರಿ ಬಲ್ಲ ವಿಭುದರಿಗೆ ಈ ರೀತಿಯಾಗಿ ಚಿಂತನೆಯನ್ನು ಮಾಡಿ ಭೋಜನವನ್ನು ಮಾಡಿದ್ರೆ ಭಗವಂತ ಬಿಂಬರೂಪಿ ಪರಮಾತ್ಮ ದರ್ಶನವನ್ನು ಕೊಡ್ತಾನೆ ಯಾರಿಗೆ ಅಂದರೆ ಇದನ್ನು ಬಲ್ಲ ವಿಭುದರಿಗೆ ಜ್ಞಾನಿಗಳೇ ಈ ರೀತಿಯಾಗಿರ್ತಕ್ಕಂಥ ಚಿಂತನೆಯನ್ನು ಮಾಡೋದು ಸಾಧ್ಯ ಅವರಿಗೆ ವಿಭರೂಪಿ ಪರಮಾತ್ಮ ದರ್ಶನವನ್ನು ಕೊಡ್ತಾನೆ ಅಂತ ಹೆಸರಿನಿಂದ ಸಂಖ್ಯೆಯನ್ನು ಸೂಚಿಸೋದು ಇಲ್ಲಿ ಈ ರೀತಿಯಾಗಿ ಸಂಖ್ಯೆಯಿಂದ ಭಗವದ್ ಅಥವಾ ಹೆಸರನ್ನು ಸೂಚನೆ ಮಾಡಿದ್ದು ಉದಾಹರಣೆಗೆ ಬ್ರಹ್ಮಸೂತ್ರದಲ್ಲಿ ಕಾಣ್ತೀವಿ ವ್ಯಾಪಕತ್ವಾತ್ ವಿಷ್ಣು ಅಂತ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಭಗವಂತನಿಗೆ ವಿಷ್ಣು ಅಂತ ಒಂದು ಶಬ್ದ ಇದೆ ವಿಷ್ಣು ಶಬ್ದದ ಮೂರು ಅಕ್ಷರಗಳಿಂದ ವಿ ಷಣ ಮೂರು ಅಕ್ಷರಗಳಿಂದ ಆಗಿರ್ತಕ್ಕಂಥದ್ದು ಯಾರ ಲವ ನಾಲ್ಕನೇ ಅಕ್ಷರ ವಿ ಶ ಆರನೇ ಅಕ್ಷರ ಣ ಐದನೇ ಅಕ್ಷರ ನಾ ನೂರ ಅರವತ್ತೈದು ಬಂತು ಅಂಕಾನಂಬ ಅಂತ ಹೇಳಿದ್ರೆ ತಿರುಗಾ ಮುರುಘಾ ಮಾಡಿದರೆ ಬ್ರಹ್ಮಸೂತ್ರಗಳು ಅಂತ ಹೀಗೆ ಆ ಭಗವದ್ ರೂಪಗಳ ನಿಖರವಾಗಿರ್ತಕ್ಕಂಥ ಸಂಖ್ಯೆಯನ್ನು ವಿಷದ ಸ್ಥಿರ ತೀಕ್ಷ್ಣ ನಿರಹರ ಅಂಥೇಳಿ ಹೆಸರಿನಿಂದ ಆಯಾ ಪದಾರ್ಥಗಳಲ್ಲಿರ್ತಕ್ಕಂಥ ಭಗವದ್ ರೂಪಗಳ ಚಿಂತನೆಯನ್ನು ಪಾಕಶಾಸ್ತ್ರ ಅಥವಾ ಸೂದಶಾಸ್ತ್ರ ಅಂತ ಹೇಳಿದ್ದೀವಿ ಅದರ ಮಾರ್ಗವಾಗಿ ಅದರ ಮೂಲಕ ನಮಗೆ ದಾಸರು ಈ ಪದ್ಯದಲ್ಲಿ ತಿಳಿಸ್ಕೊಡ್ತಾರೆ ಆ ವಿಷದ ಸ್ಥಿರ ತೀಕ್ಷ್ಣ ಇದೆಲ್ಲ ಹೇಳಿದ್ವಲ್ಲ ಭಗವಂತನ ಎಲ್ಲ ನಾಮಗಳು ಕೂಡ ಬರೆ ಸಂಖ್ಯಾ ವಾಚಕ ಅಂತಲ್ಲ ಗುಣವಾಚಕಗಳೇ ಆಯಾ ರಸಗಳ ಸ್ವಭಾವವನ್ನು ಭಗವದ್ ರೂಪಗಳ ಮಹಿಮೆಗಳನ್ನು ಕೂಡವು ಸೂಚನೆಯನ್ನು ಮಾಡ್ತಾ ಇದ್ದಾವೆ ಅಂತ ವ್ಯಾಸದಾಸ ಸಿದ್ಧಾಂತ ಕೌಮುದಿಕಾರರು ನಮಗೆ ತಿಳಿಸ್ತಾರೆ ವಿಶದೀಕೃತ ಕೀರ್ತಿತ್ವಾ ಉತ್ತಮತ್ವಾ ತಥೋದಿತಮ್ ಹಾಲು ವಿಷಧವಾಗಿ ಅಂದರೆ ಬೆಳ್ಳಿಗೆ ನಿರ್ಮಲವಾಗಿ ಇದೆ ಅಂತಂದರೆ ಅದೇ ರೀತಿಯಾಗಿ ಭಗವಂತನ ಕೀರ್ತಿಯು ಕೂಡ ಸ್ವಚ್ಛವಾಗಿರ್ತಕ್ಕಂಥದ್ದು ನಿರ್ಮಲವಾಗಿರ್ತಕ್ಕಂಥದ್ದು ಅಂದರೆ ಎಲ್ಲ ಪದಾರ್ಥಗಳ ಅಂತರ್ಗತನಾಗಿ ರಸರೂಪನಾಗಿ ತಾನಿದ್ರೂ ಕೂಡ ತಾನು ದೋಷದೂರ ಗುಣಪರಿಪೂರ್ಣ ಅನ್ನೋದನ್ನು ಸೂಚನೆ ಮಾಡ್ತಾ ಇದೆ ಹಾಗೆ ಪದಾರ್ಥದಲ್ಲಿ ಅದರ ರಸಭಾಗ ಉತ್ತಮವಾಗಿ ಇರುವಂತೆ ಪ್ರಪಂಚದಲ್ಲೂ ಕೂಡ ಭಗವಂತ ಉತ್ತಮನಾಗಿ ಇದ್ದಾನೆ ಆದ್ದರಿಂದ ಅವನನ್ನು ವಿಷಾದ ಸರ್ವೋತ್ತಮನೆಯವನು ಸ್ಥಿರತಾ ಬಿಂಬ ರೂಪೇಶು ಅದೇ ರೀತಿಯಾಗಿ ತುಪ್ಪ ಸ್ಥಿರವಾಗಿ ಆರೋಗ್ಯಕರವಾಗಿರ್ತಕ್ಕಂಥದ್ದು ಅಂತ ಎಷ್ಟು ವರ್ಷ ಕಳೆದರೂ ಕೂಡ ಹಳೆ ತುಪ್ಪ ಅಂತ ಆದರೆ ಅದು ಬಹಳ ಪ್ರಶಸ್ತ ಅಂಥೇಳಿ ಆಯುರ್ವೇದ ಸುಶ್ರುತಾ ಸಂಹಿತೆಯು ಕೂಡ ಹೇಳುತ್ತೆ ಅದಕ್ಕೆ ಆ ತುಪ್ಪಕ್ಕೆ ಅಮೃತ ಅಂತಲೇ ಒಂದು ಹೆಸರಿದೆ ಅದು ಆಯುಷ್ ವರ್ಧನೆ ಮಾಡ್ತಕ್ಕಂಥದ್ದು ಆಯುಷ್ ಅಂತಲೂ ಕರೆಸ್ಕೊಳ್ತಾ ಇದೆ ಬಿಂಬ ಪರಮಾತ್ಮ ಅದನ್ನು ಸ್ವೀಕಾರ ಮಾಡಿದ್ರೆ ಜೀವನಿಗೆ ಸ್ಥಿರವಾಗಿರ್ತಕ್ಕಂಥ ಆಯುರ ಆಯುರ ಆರೋಗ್ಯ ಐಶ್ವರ್ಯವನ್ನು ಕರುಣಿಸ್ತಾನೆ ಆದ್ದರಿಂದ ಪರಮಾತ್ಮನಿಗೆ ಸ್ಥಿರ ಅಂತ ಆ ಗುರುತದಲ್ಲಿರ್ತಕ್ಕಂಥ ರಸರೂಪಿಯಾಗಿರ್ತಕ್ಕಂಥ ಭಗವಂತನಿಗೂ ಕೂಡ ಸ್ಥಿರ ಅಂಥೇಳಿ ಗುರುತೇನ ವರ್ಧತೆ ಬುದ್ಧಿ ಅಂಥೇಳಿ ಈ ರೀತಿಯಾಗಿ ಆ ತುಪ್ಪದಲ್ಲಿ ಸ್ಥಿರ ಅಂತ ಇದ್ದು ಈ ಉಪಾಸನೆ ಮಾಡಿದವನಿಗೆ ಬುದ್ಧಿಯ ಪ್ರಚೋದನೆಯನ್ನು ಮಾಡ್ತಾನೆ ಭಗವಂತ ಅದೇ ರೀತಿಯಾಗಿ ಬೆಲ್ಲದ ಮಾಧುರ್ಯ ಅಂದರೆ ಅದಕ್ಕೆ ತೀಕ್ಷ್ಣ ಅಂತ ದೇಹ ತೀಕ್ಷ್ಣ ಪ್ರದೋಯಿತ ಅಂತ ತೀಕ್ಷ್ಣತೆ ಅಂದರೆ ಉಷ್ಣತೆಯನ್ನು ಕೊಡ್ತಾಯಿದೆ ಬೆಲ್ಲ ಭಗವಂತನು ಅದೇ ರೀತಿಯಾಗಿ ಇರೋದರಿಂದ ತೀಕ್ಷ್ಣ ಅಂತ ಕರೆಸ್ಕೊತಾನೆ ಬಾಡಿ ಟೆಂಪ್ರೇಚರ್ ಮೇಂಟೈನ್ ಮಾಡ್ತಾನೆ ಭಗವಂತ ಕೃಷ್ಣ ಅಂತ ಕರೆಸ್ಕೊಂಡು ಕೃಷ್ಣ ಅಂತಂದರೆ ಅಗ್ನಿ ಅಂತಲೂ ಹೆಸರಿದೆಯಲ್ಲ ಹಾಗೆ ಅಂತ ಬೆಲ್ಲದ ಮಾಧುರ್ಯದ ರಸ ಶರೀರಕ್ಕೆ ತೀಕ್ಷ್ಣತೆಯನ್ನು ಕೊಡ್ತಾಯಿದೆ ಅಥವಾ ಉಷ್ಣತೆಯನ್ನು ಕೊಡ್ತಾ ಅದಕ್ಕೆ ಹೆಚ್ಚು ಬೆಲ್ಲ ತಿನ್ನಬೇಡ್ರಿ ಅಂತ ಮಕ್ಕಳಿಗೆ ಹೇಳ್ತಿರ್ತೀವಲ್ಲ ಹಾಗೆ ಹೀಗೆ ಆ ಬೆಲ್ಲದಲ್ಲಿರ್ತಕ್ಕಂಥ ಮಾಧುರ್ಯಕ್ಕೆ ತೀಕ್ಷ್ಣ ಅಂಥೇಳಿ ಇನ್ನು ಫಲಗಳಲ್ಲಿರ್ತಕ್ಕಂಥ ಹಣ್ಣುಗಳಷ್ಟೇ ಅಲ್ಲ ರಾಗಿ ಬತ್ತ, ಗೋಧಿ ಇತ್ಯಾದಿ ಅಲ್ಲೆಲ್ಲೇ ಇರ್ತಕ್ಕಂಥ ರಸದ ಮಾಧುರ್ಯಕ್ಕೆ ನಿರಹರ ಅಂದರೆ ರೋಗ ಪರಿಹಾರಕ ಅಂಥೇಳಿ ಈ ರೀತಿಯಾಗಿ ಭಗವಂತನು ಭಕ್ತರ ರೋಗ ಮೂಲ ಪಾಪವನ್ನು ಪರಿಹಾರ ಮಾಡೋದರಿಂದ ಅವನಿಗೆ ನಿರ್ಹಾರಿ ಅಥವಾ ನಿರಹರ ಅಂತ ಈ ಹೆಸರಿನಿಂದ ಕರೆಯುವಂಥದ್ದು ಹಾಲು ತುಪ್ಪ ಬೆಲ್ಲ ಹಣ್ಣುಗಳು ಎಲ್ಲವೂ ಕೂಡ ದರ್ಶನ ಮಾತ್ರದಿಂದಲೇ ಪಾಪ ಪರಿಹಾರ ಮಾಡತಕ್ಕಂಥ ಮಂಗಳ ದ್ರವ್ಯಗಳು ಅಂಥೇಳಿ ಅದರಿಂದ ದೇವರ ಪೂಜೆಯಲ್ಲಿ ಪಂಚಾಮೃತ ಇತ್ಯಾದಿಗಳಿಗೆ ಅದನ್ನು ಉಪಯೋಗ ಮಾಡತಕ್ಕಂಥದ್ದು ಈ ಅನುಸಂಧಾನದಿಂದ ಆ ದ್ರವ್ಯಗಳನ್ನು ಬಿಂಬರೂಪಿಯಾಗಿರ್ತಕ್ಕಂಥ ಆರಾಧನೆಯ ಚಿಂತನೆಯಿಂದ ಅದನ್ನು ಭಗವಂತನಿಗೆ ನಿವೇದನೆ ಮಾಡಿ ಅದನ್ನು ಭೋಗ ಮಾಡಬೇಕು ಅಂತ ಶಾಸ್ತ್ರದ ಆದೇಶ ಶ್ವಸನ ತತ್ವೇಶರೊಳಗಿದ್ದು ಶ್ವಸನ ಅಂದರೆ ವಾಯುದೇವರೇ ಮೊದಲಾಗಿರ್ತಕ್ಕಂಥ ತತ್ವಾಭಿಮಾನಿ ದೇವತೆಗಳ ಅಂತರ್ಯಾಮಿಯಾಗಿ ಭಗವಂತ ಇರ್ತಾನೆ ಅಂತ ಕ್ಷೀರ ವಾಯುದೇವರ ಸನ್ನಿಧಾನ ಮತ್ತು ಇತರ ತತ್ವ ಅಭಿಮಾನಿ ದೇವತೆಗಳ ಸನ್ನಿಧಾನ ಅವರಲ್ಲಿ ಭಗವಂತನ ಸನ್ನಿಧಾನ ಅಂತ ಕ್ಷೀರದಲ್ಲಿ ಸರಸ್ವತ್ರಿ ಅವಳೊಳಗೆ ಅವಳೊಳಗೆ ವಾಯುದೇವರು ವಾಯುದೇವರ ಅಂತರ್ಯಾಮಿಯಾಗಿ ಭಗವಂತ ಅಂತ ಹೀಗೆ ಪರಮಾತ್ಮ ಶ್ವಾಸನ ತತ್ವೇಶ್ವರೊಳಗಿದ್ದು ಈ ರೀತಿಯಾಗಿರ್ತಾನೆ ಈ ವಿಚಾರವನ್ನು ದೇನಿಸಿದರೆ ಈ ಪರಿ ಮನೆಗೆ ಪೊಳೆಯವನು ಬಲ್ಲವಿಪುದರಿಗೆ ಅಂತ ಭೋಜನ ಕಾಲದಲ್ಲಿ ಲೋಕವಾರ್ತೆಯ ಬಗ್ಗೆ ಮಾತಾಡದೆ ಇಷ್ಟೆಲ್ಲ ಪದಾರ್ಥಗಳಲ್ಲಿರ್ತಕ್ಕಂಥ ಭಗವದ್ ರೂಪಗಳನ್ನು ಚಿಂತನೆ ಮಾಡಿ ಭೋಜನವನ್ನು ಮಾಡಿದ್ರೆ ಆ ಜೀವನಿಗೆ ಉಂಟ ಅನ್ನ ಪಚನ ಆಗುತ್ತೆ ಅದು ಶಕ್ತಿಯಾಗಿ ಪರಿಣಾಮ ಹೊಂದುತ್ತೆ ಆ ಆ ಪದಾರ್ಥಗಳು ಸಾತ್ವಿಕ ಆದ್ದರಿಂದ ಆ ಭಗವದ್ ರೂಪಗಳು ಜೊತೆಗೆ ಸೇರಿ ಸತ್ಕರ್ಮಗಳಲ್ಲಿ ಪ್ರವೃತ್ತಿಗೆ ಕಾರಣ ಆಗ್ತಾಯಿದೆ ಆದ್ದರಿಂದ ಈ ಭೋಜನ ಅನ್ನೋದನ್ನು ಪ್ರಾಣಾಗ್ನಿಹೋತ್ರ ಅಥವಾ ವೈಶ್ವಾನರ ಯಜ್ಞಾನ ಭಾವನೆಯಿಂದ ಹವಿಸ ಹೇಗೆ ಹೋಮದಲ್ಲಿ ಅರ್ಪಣೆಯನ್ನು ಮಾಡ್ತೀವೋ ಹಾಗೆ ಒಂದೊಂದು ತುತ್ತನ್ನು ಕೂಡ ಈ ರೀತಿಯಾಗಿ ಚಿಂತನೆಯನ್ನು ಮಾಡಿ ಅದನ್ನು ಭೋಜನ ಮಾಡಬೇಕು ಹೀಗೆ ಮಾಡಿದರೆ ನಿತ್ಯೋಪವಾಸ ಮಾಡಿರೋ ಫಲ ಶರೀರ ಮತ್ತು ಅಂತಃಕರಣ ಅನ್ನೋದು ಶುದ್ಧಿಯಾಗ್ತಾ ಇದೆ ಅಂತಃಕರಣದಲ್ಲಿ ಅನಾಯಾಸವಾಗಿ ಭಗವಂತನ ಸ್ಮರಣೆ ಅನ್ನೋದು ಬರ್ತಾಯಿದೆ ಗೋವಿಂದ ನಾಮಸ್ಮರಣೆ ಅದರಿಂದ ಊಟ ಮಾಡಬೇಕಾದ್ರೆ ಗೋವಿಂದ ಗೋವಿಂದ ಅಂತ ಈ ರೀತಿಯಾಗಿ ಚಿಂತನೆ ಮಾಡಬೇಕು ಅಂತ ಶಾಸ್ತ್ರ ತಿಳಿಸ್ತಾ ಇದೆ ನಮಗೆ ಬರ್ತಕ್ಕಂಥ ರೋಗಗಳೇ ಈ ಭೋಜನದ ಮೂಲಕ ಅಜೀರ್ಣ ಪ್ರಭಾವ ರೋಗ ಅಂಥೇಳಿ ಈ ಭೋಜನ ಮಾಡೋದು ಪಚನ ಆಗಲಿಲ್ಲ ಅಂತ ಆದರೆ ಅಜೀರ್ಣದಿಂದ ನಾನಾ ರೀತಿಯಾಗಿರ್ತಕ್ಕಂಥ ರೋಗಗಳು ಬರುತ್ತೆ ಈ ರೀತಿಯಾಗಿ ಚಿಂತನೆ ಮಾಡಿದರೆ ಆಯಾ ಭಗವದ್ ರೂಪಗಳು ನಮಗೆ ಅನ್ನವನ್ನು ಸರಿಯಾದ ರೀತಿಯಲ್ಲಿ ಪಚನ ಮಾಡಿ ದೇಹಕ್ಕೆ ಮನಸ್ಸಿಗೆ ಪುಷ್ಟಿಯನ್ನು ಕೊಟ್ಟು ಆ ಮೂಲಕ ಮನಸ್ಸಿಗೆ ಉಪಾದಾನ ಕಾರಣ ಆಗಿ ಸೂಕ್ಷ್ಮ ಭಾಗ ಸತ್ಕರ್ಮಗಳಲ್ಲಿ ಪ್ರವೃತ್ತಿಗೆ ಕಾರಣ ಪರಂಪರೆಯಲ್ಲಿ ಮೋಕ್ಷನೇ ಪ್ರಾಪ್ತಿಯಾಗ್ತಾ ಇದೆ ಆದ್ದರಿಂದ ಈ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಅಂತ ಹೀಗೆ ನಿತ್ಯ ಅನುಸಂಧಾನ ಮಾಡಿ ಭಗವದ್ ರೂಪಗಳು ಚಿಂತನೆಯನ್ನು ಮಾಡಿ ಭೋಜನ ಪದಾರ್ಥಗಳನ್ನು ಸ್ವೀಕಾರ ಮಾಡಬೇಕು ಅನ್ನೋದಕ್ಕೆ ಪ್ರಮಾಣ ರೈತರಿಯ ಉಪನಿಷತ್ ಭಾಷೆಯಲ್ಲಿ ತಿಳಿಸ್ತಾರೆ ಹಾಗೆಯೇ ಭಗವಂತ ವಿಷದ ಸ್ಥಿರ ತೀಕ್ಷ್ಣ ನಿರಹಾರ ಅಂಥೇಳಿ ಆ ಪದಾರ್ಥಗಳಲ್ಲಿ ಒಟ್ಟು ಎಂಟು ಸಾವಿರದ ಮುನ್ನೂರ ಒಂಬತ್ತು ರೂಪಗಳಿಂದ ಇದ್ದು ದೇಹಕ್ಕೆ ತುಷ್ಟಿ ಮನಸ್ಸಿಗೆ ಪುಷ್ಟಿ ಎಲ್ಲವನ್ನು ಕೂಡ ಕೊಡ್ತಾನೆ ಭಗವಂತ ಶ್ರೀಕೃಷ್ಣ ಅರ್ಪಣಾ